ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಭೋಜನ ಪ್ರಕ್ರಿಯೆಯಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದು ಜೀವರಿಗೆ ಕೃಪಣರೊಳಗಿದ್ದು ಅಶಕ್ತರಾಗಿರ್ತಕ್ಕಂಥ ಜೀವರ ಒಳಗೆ ರಸ ಸ್ವೀಕರಿಸಿ ಕೊಡುವ ಅವರವರಿಗೆ ಉಣಿಸ್ತಾನೆ ಅಂತ ಹೇಳಿದರು ಇಂತಹವರು ಜಗತ್ತಿನಲ್ಲಿ ಮತ್ಯಾರಾದರೂ ದೇವತೆಗಳಲ್ಲಿ ಇದ್ದಾರ ಪ್ರಶ್ನೆ ಬಂದರೆ ಈಗ ತಿಳಿಸ್ತಾರೆ ನಿರುಪಮಮಾ ನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿ ಅನುಭೋಕ್ತೃಗಳೊಳಗೆ ತಕ್ತಿದನು ಎನಿಸಿ ಕರೆಸುವನು ನಾರಾಯಣ ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ ನಿರುಪಮಾನಂದಾತ್ಮ ಪರಮಾತ್ಮನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ನಿರುಪಮ ಇಂತಹ ಪರಮಾತ್ಮ ಭೋಕ್ತೃಗಳೊಳಗೆ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತ ಎರಡು ರೂಪದಿಂದ ಭೋಕ್ತೃಗಳೊಳಗೆ ಪರಮಾತ್ಮ ಇರ್ತಾನೆ ಭೋಕ್ತೃ ಅಂದರೆ ಭೋಜನ ಮಾಡತಕ್ಕಂಥ ವ್ಯಕ್ತಿ ಪ್ರತಿಬಿಂಬ ಕ್ರಿಯೆ ಬಿಂಬಕ್ರಿಯೆಯ ಅಧೀನ ಆದ್ದರಿಂದ ಪರಮಾತ್ಮ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಇದ್ದು ಆ ಭೋಕ್ತೃಜೀವರಿಗೆ ಅನ್ನವನ್ನು ಊಟ ಮಾಡುವಂತಹ ಭೋಜನ ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ ಇದು ಭಗವಂತನಿಗೆ ವಿಹಾರ ಲೀಲೆ ಅಷ್ಟೆ ಯಾಕೆ ಅಂದರೆ ಪರಮಾತ್ಮ ಆನಂದ ಆತ್ಮ ನಿತ್ಯಾನಂದಮಯನಾಗಿರ್ತಕ್ಕಂಥವನು ಪರಮಾತ್ಮ ಅವನಿಗೆ ಭೋಜನದಿಂದ ಯಾವುದೇ ಸಂತೋಷ ಆಗಲಿ ಅಥವಾ ದೇಹದ ಪೌಷ್ಟಿಕತೆ ಸ್ಥೌಲ್ಯ ಅಥವಾ ಇತ್ಯಾದಿ ಯಾವುದೂ ಆಗಬೇಕಾಗಿಲ್ಲ ಹಾಗಾದ್ರೆ ಯಾಕಿರ್ತಾನೆ ಅಂದರೆ ತಚ್ಛಕ್ತಿದನ್ನು ಎನಿಸಿ ಜೀವರಿಗೆ ಭೋಜನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಶಕ್ತಿಯನ್ನು ನೀಡುವುದಕ್ಕಾಗಿ ಭೋಕ್ತೃವಿನಲ್ಲಿ ಭಗವಂತ ಇರ್ತಾನೆ ಅಂತ ಐತರಿಯ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಊಟದ ಎಲೆಯಿಂದ ಅಥವಾ ತಟ್ಟೆಯಿಂದ ಕೈ ತುತ್ತನ್ನು ತಗೊಂಡು ಬಾಯಿಗೆ ಹಾಕೋಬೇಕು ಅದಕ್ಕೆ ಜೀವನಿಗೆ ಶಕ್ತಿ ಬೇಕು ಇದು ನಾವು ನಿತ್ಯದಲ್ಲಿ ಅನುಭವಕ್ಕೆ ಬರಲ್ಲ ಅದೇ ನಮಗೆ ರೋಗಾದಿಗಳ ಉಪದ್ರವ ಇದ್ದಾಗ ಎದುರಿಗೆ ಅನ್ನ ಇದ್ದರೂ ನಿಶ್ಶಕ್ತಿಯಿಂದ ಅದನ್ನು ತೆಗೆದು ನಮ್ಮ ಬಾಯಿಗೆ ತೊಳಕ್ಕಾಗಲ್ಲ ಅಸ್ವತಂತ್ರರಾಗಿ ಇರ್ತೀವಿ ನಾವು ಆ ಯೋಚನೆ ಅಥವಾ ಪರಿಕಲ್ಪನೆ ಬಂದರೆ ಭಗವಂತನ ಕಾರುಣ್ಯ ಏನು ಭಗವಂತ ಯಾವ ರೀತಿಯಾಗಿ ಆ ಭೋಜನವನ್ನು ನಡೆಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ತಿಳಿಯತ್ತೆ ಐದರಿಯ ಉಪನಿಷತ್ ಭಾಷ್ಯದಲ್ಲಿ ಸಂಕರ್ಷಣಶ್ಚ ಪ್ರದ್ಯುಮ್ನಸ್ ತತ್ರ ಭೋಕ್ತೃ ಸಂಸ್ಥಿತವು ಭೋಕ್ತೃಳಗೆ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎರಡು ರೂಪಗಳಿಂದ ಇದ್ದು ಭೋಕ್ತೃಶಕ್ತಿ ಪ್ರಧೌ ನಿತ್ಯವು ಭೋಜನಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾನೆ ಭೋಕ್ತಾರೌಚ ವಿಶೇಷತಃ ಭೋಕ್ತೃಶಕ್ತಿ ಅಂಥೇಳಿದ್ರೆ ಆ ಭೋಕ್ತೃವಿಗೆ ಬರೆ ಕೈಯಿಂದ ತುತ್ತನ್ನು ತೆಗೆದು ಅನ್ನ ಒಳಗೆ ಹಾಕೊಳ್ಳೋದು ಅಷ್ಟೇ ಅಲ್ಲ ಅನ್ನ ಪಚನ ಆಗಲಿಕ್ಕೂ ಕೂಡ ಶಕ್ತಿ ಬೇಕೋ. ಆ ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥವ್ರು ಸಂಕರ್ಷಣ ಮತ್ತು ಪ್ರದ್ನ ಭೋಕ್ತೃವಿನಲ್ಲಿ ಅಂತರ್ಯಾಮಿ ಆಗಿದ್ದು ಈ ಕೆಲಸವನ್ನು ಮಾಡ್ತಾರೆ ಅನ್ನ ಶಕ್ತಿ ಭಗವಂತನ ಅನುಗ್ರಹದಿಂದನೇ ಬರ್ತಕ್ಕಂಥದ್ದು ಅದಕ್ಕೆ ಉದಾಹರಣೆ ಕೊಡಬೇಕು ಅವನಿಲ್ಲ ಅಂತ ಆದರೆ ಏನಾಗತ್ತೆ ಅಂತ ಉದಾಹರಣೆ ಕೊಡಬೇಕು ಒಂದು ಪರಿಕಲ್ಪನೆಗೆ ಅಂತಂದರೆ ಅಡಿಗೆ ಮನೆಯಲ್ಲಿ ಅನ್ನ ಮಾಡಬೇಕು ಅಥವಾ ಅಡುಗೆ ಮಾಡಬೇಕು ಅಂತಾದರೆ ಬೆಂಕಿ ಅಷ್ಟೇ ಇದ್ದರೆ ಸಾಲಲ್ಲ ಬೆಂಕಿಯ ಜೊತೆಗೆ ಗಾಳಿನೂ ಇರಬೇಕು ನಾವು ನಿತ್ಯ ಮಾತಾಡ್ತಿರ್ತೀವಿ ಗಾಳಿನೇ ಇಲ್ಲ ಅದಕ್ಕೆ ಒಲೆ ಉರಿತಾ ಇಲ್ಲ ಅಂತ ಈ ರೀತಿಯೆಲ್ಲ ನಾವು ವ್ಯವಹಾರದಲ್ಲಿ ಮಾತಾಡ್ತೀವಿ ಹಾಗೆ ಅನ್ನ ಪಾಕ ಆಗಬೇಕು ಅಂತಾದರೆ ಅಡುಗೆ ಆಗಬೇಕು ಅಂತಾದರೆ ಅಲ್ಲಿ ಬೆಂಕಿ ಅಷ್ಟು ಇದ್ದರೆ ಮಾತ್ರ ಸಾಲಲ್ಲ ಅದ್ರ ಜೊತೆಗೆ ಗಾಳಿಯೂ ಇದ್ದರೆ ಅದು ಸರಿಯಾಗಿ ಉರಿಯತ್ತೆ ಅಲ್ಲಿ ಆಡಿಗೆ ಕಾರ್ಯ ಅನ್ನೋದು ಸುಗಮ ಆಗತ್ತೆ ಆ ಗಾಳಿಯಲ್ಲಿ ಸಂಕರ್ಷಣ ಮತ್ತು ಬೆಂಕಿಯಲ್ಲಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಇದ್ದು ಅಲ್ಲಿ ಆ ಬೆಂಕಿ ಸರಿಯಾದ ರೀತಿಯಲ್ಲಿ ಉರಿಲಿಕ್ಕೆ ಅನ್ನಬೇಕು ವ್ಯವಸ್ಥೆಯನ್ನು ಮಾಡ್ತಾರೆ ಬಲಜ್ಞಾನ ಸ್ವರೂಪತ್ವ ಪಾಯುನಾಮ ಸೇವಚ ವಾಯು ಸಂಕರ್ಷಣೋ ನಿತ್ಯಂ ಸ್ಥಿತ ಅಂತಳೆ ಬಲ ಜ್ಞಾನಾದಿ ಸ್ವರೂಪರಾಗಿರ್ತಕ್ಕಂಥ ಪರಮಾತ್ಮನೇ ವಾಯು ನಾಮಕನಾಗಿ ವಾಯುವಿನಲ್ಲಿ ಸಂಕರ್ಷಣ ಪರಮಾತ್ಮ ಇದಾನೆ ಆ ಬೆಂಕಿ ನಿಗಿ ನಿಗಿ ಉರಿತಾಯಿತ್ತು ಪ್ರಕಾಶವಾಗಿ ಇತ್ತು ಅಂತಾದರೆ ಆಗ ಚೆನ್ನಾಗಿ ಅಡುಗೆ ಮಾಡೋದು ಸುಲಭ ಆಗತ್ತೆ ಒಲೆ ಬೆಂಕಿ ಇದೆ ಆದರೆ ಸರಿಯಾಗಿ ಉರಿತಿಲ್ಲ ಅಂತಾದರೆ ಅಡುಗೆ ಮಾಡೋದು ಅನ್ನೋದು ಕಷ್ಟ ಆದ್ದರಿಂದ ಬೆಂಕಿ ಆ ಪ್ರಕಾಶ ಅಥವಾ ಜ್ಯೋತಿ ಅಂತ ಏನು ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ ಪ್ರದ್ಯುಮ್ನೂ ಜ್ಯೋತಿಷಿಸ್ಥಿತ ಜ್ಯೋತಿರ್ನಾಮ ಜ್ಯೋತನಾ ಚಂದ್ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಜ್ಯೋತಿ ಅನ್ನೋ ಹೆಸರಿನಿಂದನೇ ಕರೆಸ್ಕೊಂಡು ಪ್ರದ್ಯುಮ್ನ ಅಲ್ಲಿರ್ತಾನೆ ಇದ್ದು ಆ ಬೆಂಕಿಗೆ ಬೇಕಾಗಿರ್ತಕ್ಕಂಥ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಎಲ್ಲ ಗುಣಧರ್ಮಗಳನ್ನು ಪರಮಾತ್ಮ ನಿಯಮನ ಮಾಡ್ತಾನೆ ಆಗ ಬೆಂಕಿ ಚೆನ್ನಾಗಿ ಪ್ರಜ್ವಲನ ಆದಾಗ ಹೋಮದಲ್ಲಿ ಹವಿಸ್ ಹಾಕಿದರೆ ಅದು ಕೂಡ ಭಸ್ಮ ಆಗುತ್ತೆ ಅದೇ ರೀತಿಯಾಗಿ ಅಡುಗೆ ಗಿಟ್ಟಾಗೂ ಕೂಡ ಸುಗಮವಾಗಿ ಅಡುಗೆ ಕೆಲಸ ಅನ್ನೋದು ಮುಗಿಯತ್ತೆ ಒಲೆ ಸರಿಯಾಗಿ ಉರಿಲಿಲ್ಲ ಅಂತಾದ್ರೆ ಆಗ ಅಡುಗೆ ಆಗಲ್ಲ ಹಾಗಾಗಿ ಬರೀ ಬೆಂಕಿ ಮಾತ್ರೆ ಇದ್ದರೆ ಸಾಲದು ಬೆಂಕಿಯ ಜೊತೆಗೆ ಗಾಳಿಯೂ ಇರಬೇಕು ಹಾಗೆ ಬೆಂಕಿ ಮತ್ತು ಗಾಳಿ ಎರಡರ ಅಂತರ್ಯಾಮಿಯಾಗಿ ಈ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತ ಈ ಎರಡು ರೂಪಗಳಿಂದ ಇದ್ದು ಭೋಜನಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳ ತಯಾರಿಯಲ್ಲೂ ಕೂಡ ಪರಮಾತ್ಮನ ಅನುಗ್ರಹವನ್ನು ಐತರಿಯ ಉಪರಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಈಗ ನಮಗೊಂದು ಪ್ರ ಸಂಶಯ ಏನು ಪ್ರಶ್ನೆ ಏನು ಅಂತ ಕೇಳಿದ್ರೆ ಆ ಭಗವಂತನಿಗೆ ಅನಂತ ರೂಪಗಳಿದೆ ಅನಂತ ನಾಮಗಳಿದೆ ಈ ಭೋಜನ ಪ್ರಕ್ರಿಯೆಯಲ್ಲಿ ಭಕ್ತೃವಿನಲ್ಲಿ ಈ ಪ್ರದ್ಯುಮ್ನ ಮತ್ತು ಸಂಕರ್ಷಣೆ ಯಾಕೆ ಬೇರೆ ಬೇರೆ ಬೇರೆ ಬೇಕಾದಷ್ಟು ರೂಪಗಳಿದ್ದಾಗ ಆ ಯಾವುದೋ ರೂಪಗಳನ್ನು ಇಲ್ಲಿ ಹೇಳ್ಬೋದಿತ್ತಲ್ಲ ದಾಸರಿ ಹೇಳಿರೋದಕ್ಕೆ ಕಾರಣ ಏನು ಅದರ ಔಚಿತ್ಯ ಏನು ಅಂತ ಕೇಳಿದ್ರೆ ಸಂಕರ್ಷಣನ್ನ ಜಗತ್ತು ಗುರ್ಸೋದು ಲಯ ಸಂಕ ಲಯಮೂರ್ತಿ ಅಂತ ಲಯಕಾರಕ ಸಂಕರ್ಷಣ ಮೂರ್ತಿ ಅಂತ ಪ್ರದ್ಯುಮ್ನನ್ನು ಸೃಷ್ಟಿಕರ್ತ ಅಂಥೇಳಿ ವ್ಯೂಹ ರೂಪಗಳ ಚಿಂತನೆಯನ್ನು ಮಾಡಿದಾಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಹೇಳಿದಾಗ ಅಲ್ಲಿ ಸಯ ಲಯಕಾರಕ ಅಂತನೂ ಪ್ರದ್ಯುಮ್ನನ್ನು ಸೃಷ್ಟಿಕರ್ತ ಅಂತಲೂ ಈ ರೀತಿಯಾಗಿ ಉಪಾಸನೆ ಮಾಡ್ತಕ್ಕಂಥದ್ದು ಈ ಅನ್ನಪಚನವೂ ಕೂಡ ಹಿಂದಿನ ರೂಪವನ್ನು ಕಳೆದು ಹೊಸ ರೂಪ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಆದರಿಂದ ಹಿಂದಿನ ರೂಪ ಹೋಗೋದು ಅಂತಾದರೆ ಅಥವಾ ಕಳ್ಕೊಳ್ಳೋದು ಅಂತ ಆದರೆ ಅದು ಲಯ ಹೊಸ ರೂಪವನ್ನು ತಗೊಳ್ಳುತ್ತೆ ಅಂತ ಆದರೆ ಅದೇ ಸೃಷ್ಟಿ ಆ ಕಾರಣದಿಂದ ಭೋಕ್ತೃಗಳಲ್ಲಿ ಅನ್ನ ಪಚನ ಆಗಬೇಕು ಅಂತ ಪಚನ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿಕ್ಕೆ ಲಯಕಾರಕನಾಗಿರ್ತಕ್ಕಂಥ ಸಂಕಷ್ಟ ರೂಪಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪ್ರದ್ಯುಮ್ನ ಇರಬೇಕು ಆದ್ದರಿಂದ ಭೋಕ್ತುವಿನಲ್ಲಿ ಇರ್ತಕ್ಕಂಥ ರೂಪ ಪ್ರದ್ಯುಮ್ನ ಮತ್ತು ಸಂಕಷ್ಣ ಅದರಿಂದ ಏನಾಯಿತು ಅಡಿಗೆ ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ಬೆಂಕಿ ಮತ್ತು ಗಾಳಿ ಅಲ್ಲಿ ಹೇಗೆ ಅವರಿಬ್ಬರೇ ಬೇಕೋ ಪ್ರದ್ಯುಮ್ನ ಮತ್ತೆ ಸಂಕರ್ಷಣ ಇಲ್ಲಿ ಪಚನ ಕಾರ್ಯ ಆಗಬೇಕು ಅಂತಾದರೂ ಹೋಗ್ತೃರಿನಲ್ಲಿ ಜಾಟರಾಜ್ಞಿಯ ಉದ್ದೀಪನಕ್ಕಾಗಿ ಅದೇ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪಿ ಪರಮಾತ್ಮನ ಕಾರ್ಯ ಆಗಬೇಕು ಆ ಸಂಕರ್ಷಣ ಲಯಕಾರಕ ಹೇಗೋ ಜಗತ್ತಿನಲ್ಲಿ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ತಿಂದ ತುದ್ದು ಹಳೆ ರೂಪವನ್ನು ಕಳುಕೊಂಡು ಹೊಸ ರೂಪಕ್ಕೆ ಬರುತ್ತೆ ಆದ್ದರಿಂದ ಸೃಷ್ಟಿ ಮತ್ತು ಲಯ ಆ ಎರಡು ರೂಪಗಳಿಗೆ ಸಂಬಂಧಿಸ್ತಿರ್ತಕ್ಕಂಥ ಭಗವದ್ ರೂಪಗಳ ಉಪಾಸನೆಯೇ ಇಲ್ಲಿ ಮಾಡಬೇಕು ಅಂತ ತಿಳಿಸ್ತಾರೆ ಹೀಗೆ ದೇಹದ ಹೊರಗೆ ಅಧಿಭೂತದಲ್ಲಿ ಗಾಳಿ ಬೆಂಕಿಗಳು ಅನ್ನಪಾಕ ಹೇಗೆ ಮಾಡ್ತಾ ಅದೇ ರೀತಿಯಾಗಿ ಜೀವನ ಶರೀರದ ಒಳಗೂ ಕೂಡ ಅಧ್ಯಾತ್ಮದಲ್ಲಿ ಅದೇ ವಾಯು ಮತ್ತು ಅಗ್ನಿಗಳೇ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಆ ಕಾರ್ಯ ಆಗಬೇಕು ಅಂತ ಆದರೆ ಅಲ್ಲಿ ಶಕ್ತಿಯನ್ನು ಕೊಡಲಿಕ್ಕಾಗಿ ಭಗವಂತ ಸಂಕಷಣ ಮತ್ತೆ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ ಅಂತ ತಿಳಿಸ್ತಾರೆ ನಾರಾಯಣ ಅನಿರುದ್ಧ ಎರಡು ನಾಮದಿ ಭೋಜ್ಯ ವಸ್ತು ಗ ಗ ಅಂದರೆ ಇಲ್ಲಿ ವ್ಯಾಪ್ತತ್ವ ಗತ ವಿತಥ ಪ್ರವಿತಥ ಎಲ್ಲವೂ ಕೂಡ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಶಬ್ದಗಳು ಏಕಾಕ್ಷರ ಕೋಶದಿಂದ ಶಬ್ದಕ್ಕೆ ವ್ಯಾಪ್ತಿಯನ್ನು ಹೇಳುವಂಥದ್ದು ಹಾಗೆ ನಾರಾಯಣ ಅನಿರುದ್ಧ ಈ ಎರಡು ನಾಮದಿ ಭೋಜ್ಯ ವಸ್ತು ವಸ್ತುಗಳ ಅಂದರೆ ಭೋಜ್ಯ ವಸ್ತುಗಳಲ್ಲಿ ಗ ಅಂತರ್ಯಾಮಿಯಾಗಿ ಭಗವಂತ ನಾರಾಯಣ ಮತ್ತೆ ಅನಿರುದ್ಧ ಎರಡು ರೂಪದಿಂದ ಇರ್ತಾನೆ ಭೋಜನ ಪದಾರ್ಥಗಳಿಗೆ ಅನ್ನ ಮತ್ತು ನೀರು ಇಲ್ಲಿ ನಾರಾಯಣ ಮತ್ತು ಅನಿರುದ್ಧ ಅಂತೇಳಿ ಅನ್ನದಲ್ಲಿ ನಾರಾಯಣ ನೀರಿನಲ್ಲಿ ಅನಿರುದ್ಧ ಅಂತ ಅದೇ ರೀತಿಯಾಗಿ ಅಧಿಭೂತದಲ್ಲಿ ದೇಹದ ಹೊರಗೆ ಪೃಥ್ವಿಯಲ್ಲಿ ನಾರಾಯಣ ಜಲದಲ್ಲಿ ಅನಿರುದ್ಧ ಹೀಗೆ ಎರಡು ರೂಪಗಳಿಂದ ಇದ್ದು ಭೋಜ್ಯ ಪದಾರ್ಥ ಆ ಪದಾರ್ಥವನ್ನು ಭೋಗ್ತು ಊಟ ಮಾಡಿದಾಗ ಅವನಿಗೆ ತೃಪ್ತಿಯನೆಯುವ ಚೇತನಕ್ಕೆ ದೇಹದ ಒಳಗೆ ಅಧ್ಯಾತ್ಮದಲ್ಲಿ ಅನ್ನದಲ್ಲಿ ನಾರಾಯಣ ನೀರಿನಲ್ಲಿ ಅನಿರುದ್ಧ ತರ್ಪಕನಾಗಿ ತೃಪ್ತಿಯನಿಯುವ ಚೇತನಕ್ಕೆ ಅಂತ ಅನ್ನ ನೀರು ಬರೀ ಊಟ ಮಾಡಿದಾಗ ತೃಪ್ತಿಯಾಗಲ್ಲ ಅದು ಪಚನ ಮಾಡಿದಾಗ ಆ ಜೀವನಿಗೆ ಅದು ಶಕ್ತಿಯಾಗಿ ಪರಿಣಾಮ ಹೊಂದ್ತಾರೆ ಆಗ ಅವನಿಗೆ ತೃಪ್ತಿ ಅಂತ ಅನ್ನೋದಾಗ್ತಾ ಇದೆ ಆ ತೃಪ್ತಿ ನೀಡ್ತಕ್ಕಂಥ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಲಿಕ್ಕಾಗಿ ನಾರಾಯಣ ಮತ್ತೆ ಅನಿರುದ್ಧ ರೂಪದಿಂದ ಆ ಭೋಜ್ಯ ಪದಾರ್ಥಗಳಲ್ಲಿ ಭಗವಂತ ಇರ್ತಾನೆ ಈ ರೀತಿಯಾಗಿ ಆ ಭೋಕ್ತೃವಿನಲ್ಲಿ ಪ್ರದ್ಯುಮ್ನ ರೂಪದಿಂದ ಇದ್ದು ತೃಪ್ತಿಯನ್ನು ಊಟ ಮಾಡುವ ಶಕ್ತಿಯನ್ನು ಪ್ರಚೋದನೆ ಮಾಡ್ತಾರೆ ನಾರಾಯಣ ಮತ್ತು ಅನಿರುದ್ಧ ರೂಪದಿಂದ ಇದ್ದು ಅವರಿಗೆ ತೃಪ್ತಿಯನ್ನು ಆಗ ಆ ಅನ್ನ ನೀರು ತಿಂದಿದ್ರಿಂದ ಅಥವಾ ಕುಡಿದ್ರಿಂದ ತೃಪ್ತಿ ಅನ್ನೋದಾಗತ್ತೆ ತರ್ಪಕ ಅಂದರೆ ತೃಪ್ತಿ ಆ ಜಡಭೂತವಾಗಿರ್ತಕ್ಕಂಥ ಅನ್ನ ಅಥವಾ ನೀರಿನಲ್ಲಿ ತರ್ಪಕ ಅಂದರೆ ತೃಪ್ತಿ ಶಕ್ತಿ ಇರಲ್ಲ ಆ ಶಕ್ತಿಯ ಅಭಿವ್ಯಕ್ತಿಗಾಗಿ ನಾರಾಯಣ ಮತ್ತು ಅನಿರುದ್ಧ ರೂಪದಿಂದ ಪರಮಾತ್ಮನೇ ಇರ್ತಾನೆ ಇನ್ನು ವ್ಯೂಹ ರೂಪದಲ್ಲಿ ಇನ್ನೊಂದು ರೂಪ ವಾಸುದೇವ ಆ ವಾಸುದೇವ ರೂಪಿ ಎಲ್ಲಿರ್ತಾನೆ ಅವನ ಕಾರ್ಯ ಏನು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ